ಪ್ರೊಫೆಸರ್ ಬಿ ವೆಂಕಟನಾರಾಯಣಪ್ಪನವರು ಶ್ರೀಮಾನ್ ವೆಂಕಟ ನಾರಾಯಣಪ್ಪನವರು ಅನೇಕ ಕಾರಣಗಳಿಂದ ನಮ್ಮೆಲ್ಲರ ಶಾಶ್ವತವಾದ ಕೃತಜ್ಞತೆಗೂ ಗೌರವಕ್ಕೂ ಪಾತ್ರರಾಗಿದ್ದಾರೆ ಆ ನಾನಾ ಕಾರಣಗಳನ್ನು ಮೂರು ಮುಖ್ಯ ಜಾತಿಗಳಾಗಿ ವಿಂಗಡಿಸಬಹುದು ಮೊದಲನೆಯದು ಅವರು ಈ ಕ್ಲಬ್ಬಿನ ಸ್ಥಾಪಕರೆಂಬುದು ಎರಡನೆಯದು ಅವರು ಆದರ್ಶಪ್ರಾಯದ ಪೌರಜನ ಎಂಬುದು ಮೂರನೆಯದು ಅವರು ಕೇವಲ ಮನುಷ್ಯತ್ವದ ದೃಷ್ಟಿಯಿಂದಲೇ ಸನ್ಮಾನ್ಯರೆಂಬುದು ಹೀಗೆ ಸುಮಾರು ಐವತ್ತು ವರ್ಷಗಳ ಕೆಳಗೆ ಬಸವನಗುಡಿಯ ಬಡಾವಣೆ ಇನ್ನೂ ಪ್ರಾರಂಭ ದಶೆಯಲ್ಲಿದ್ದಾಗ ವೆಂಕಟನಾರಾಯಣಪ್ಪನವರು ಈ ಪ್ರದೇಶದಲ್ಲಿ ಮನೆ ಕಟ್ಟು ಆಲೋಚನೆ ಮಾಡಿದರು ನಾಲ್ಕಾರು ಮನೆಗಳಾದ ಮೇಲೆ ಇಲ್ಲಿಯ ಸದ್ಗೃಹಸ್ಥರು ಸ್ನೇಹ ಭಾಗದಲ್ಲಿ ಒಂದು ಕಡೆ ಸೇರಿ ಸಂತೋಷದಿಂದ ಕಾಲ ಒಂದು ಗೊತ್ತಾದ ಜಾಗ ಅವರ ಮನಸ್ಸಿಗೆ ಬಂತು ಆಗ ಅವರು ಇನ್ನಿಬ್ಬರು ಮೂವರು ಮಿತ್ರರು ಸೇರಿ ಈ ಗೋಷ್ಠಿ ಮಂದಿರದ ಆಲೋಚನೆಯನ್ನು ನಡೆಸಿದರು ಕಟ್ಟಡಕ್ಕೆ ಜಾಗ ಸಿಕ್ಕಿದ ಮೇಲೆ ಕಟ್ಟಡವನ್ನೆಬ್ಬಿಸಲು ವೆಂಕಟನಾರಾಯಣಪ್ಪನವರು ಮುಂದೆ ನಿಂತರು ಆಗ ಆ ಕೆಲಸಕ್ಕಿದ್ದ ದ್ರವ್ಯಾನುಕೂಲ ಬಹು ಸಂಕೋಚವಾದದ್ದು ಆದದ್ದರಿಂದ ಎಷ್ಟೋ ದೇಹಶ್ರಮದ ಕೆಲಸಗಳನ್ನು ವೆಂಕಟನಾರಾಯಣಪ್ಪನವರು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 ನಿರ್ವಾಹಕ್ಕಾಗಿ ಅವರು ಪಟ್ಟಪಾಡು ಚಂದಾ ವಸೂಲು ಮಾಡುವುದು ಆ ಕಾಲದಲ್ಲೂ ಸುಲಭದ ಕೆಲಸವಾಗಿರಲಿಲ್ಲ ಸದಸ್ಯ ಪುಸ್ತಕವನ್ನು ರಸೀತಿ ಪುಸ್ತಕವನ್ನು ವೆಂಕಟನಾರ ನಾರಾಯಣಪ್ಪನವರು ಕಂಗು ಕಂಕುಳಿನಲ್ಲಿರಿಸಿಕೊಂಡು ಮನೆಮನೆಗೂ ಅಲೆಅಲೆ ಅಲೆದೆಳೆದು ನಕ್ಷತ್ರಿಕನೆಂಬ ಬಿರುದನ್ನು ಸಂಪಾದಿಸಿಕೊಂಡರು ಗೋಷ್ಠಿಯ ವಾಚನಾಲಯಕ್ಕಾಗಿ ತರಿಸುತ್ತಿದ್ದ ಪತ್ರಿಕೆ ಪುಸ್ತಕಗಳನ್ನು ಸದಸ್ಯರು ಸ್ನೇಹಿತರು ಕಾರ್ಯದರ್ಶಿಗೆ ತಿಳಿದಂತೆಯೂ ತಿಳಿಯದಂತೆಯೂ ಸಾಲ ತೆಗೆದುಕೊಂಡು ಹೋಗಿ ಕಾಲಕ್ಕೆ ಸರಿಯಾಗಿ ವಾಪಸು ಮಾಡದೆ ಉಳಿಸಿಕೊಂಡಿರುತ್ತಿದ್ದರು ವಾಪಸ್ಸು ಕೊಟ್ಟವರು ಎಷ್ಟೋ ಸಲ ಪುಸ್ತಕದ ಚಿತ್ರಪಟಗಳನ್ನು ಹರಿದುಕೊಂಡೋ ಪತ್ರಿಕೆಯನ್ನು ನಲುಗಿಸಿ ಮಾಸಲು ಮಾಡಿಯೋ ಹಿಂತಿರುಗಿಸಿ ರು ಇಂಥ ಅಕ್ರಮಗಳನ್ನು ತಿದ್ದುವ ಪ್ರಯತ್ನದಲ್ಲಿ ವೆಂಕಟನಾರಾಯಣಪ್ಪನವರು ಹೆದರಿದವರಲ್ಲ ಆಕ್ರಮ ಕ್ರಮ ಅವರಿಗೆ ದೊರೆತ ಪ್ರತಿಫಲ ಬರಿಯ ನಿಷ್ಠೂರ ಈ ಸಂಸ್ಥೆಯ ವಿಷಯದಲ್ಲಿ ಅವರು ಹೆಚ್ಚಾದ ಆಶೆ ಇಟ್ಟುಕೊಂಡಿದ್ದರು ನನ್ನನ್ನು ಎರಡು ಮೂರು ಸಲ ಇಲ್ಲಿಗೆ ಕರೆದುಕೊಂಡು ಬಂದು ಇಸ್ಪೀಟ್ ಆಟ ಹಿಡಿಕೊಳ್ಳಲು ಪ್ರಯತ್ನಪಟ್ಟದ್ದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ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 ಪುಟ್ಟ ನಿಷ್ಠೂರಗಳಲ್ಲಿರುವವರಿಗೆ ಸಮಾಧಾನ ನೀಡುವುದರಲ್ಲಿಯೂ ಶುಚಿಯಾದ ಹಾಸ್ಯದಿಂದ ಎಳೆಯರಂತೆ ಮನಸ್ಸು ಬಿಟ್ಟು ನಗುವುದರಲ್ಲಿಯೂ ಅವರಿಗೆ ಸಮನಾದ ರಸಿಕರನ್ನು ಬಹುಮಂದಿಯನ್ನು ನಾನು ಕಂಡಿಲ್ಲ ಇನ್ನು ಅವರ ಪೌರ ತಂದುಕೊಳ್ಳೋಣ ಒಂದು ಹೊಸ ಉಪನಗರ ನಿರ್ಮಾಣವಾದ ಮೇಲೆ ಅದರಲ್ಲಿ ಜನಸೌಕರ್ಯಕ್ಕೆ ಏನೇನು ಅವಶ್ಯವೆಂಬುದನ್ನು ವೆಂಕಟ ನಾರಣಪ್ಪನವರು ಕೊತ್ತು ಮಾಡಿಕೊಂಡು ಕಾರ್ಯಾರಂಭ ಮಾಡಿದರು ಹಾಗೆ ಆದದ್ದು ಶ್ರೀ ಮಲ್ಲಿಕಾರ್ಜುನ ದೇವಾಲಯ ಆ ಗುಡಿಗೂ ವೆಂಕಟನಾರಾಯಣಪ್ಪನವರು ಖುದ್ದಾಗಿ ಗೋಡೆ ಕಟ್ಟಿದರು ವರ್ಷೇ ವರ್ಷೇ ಶಿವರಾತ್ರಿಯ ಕಾಲದಲ್ಲಿ ತಾವೇ ಖುದ್ದಾಗಿ ಸುಣ್ಣ ತೊಡೆದು ಗುಂಡಿಯನ್ನು ನವೀಕರಿಸುತ್ತಿದ್ದರು ಗುಡಿಯನ್ನು ನವೀಕರಿಸುತ್ತಿದ್ದರು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 ಅನೇಕ ಸಹಕಾರ ಸಂಘಗಳ ನಿರ್ವಾಹದಲ್ಲಿ ಮುಖ್ಯ ಭಾಗವನ್ನು ವಹಿಸಿದ್ದರು ಅನೇಕ ಧರ್ಮ ಸಂಸ್ಥೆಗಳಲ್ಲಿ ಜವಾಬ್ದಾರಿಯನ್ನು ಹೊತ್ತುಕೊಂಡರು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಗಾಗಿಯೂ ಅಭಿವೃದ್ಧಿಗಾಗಿಯೂ ಅವರು ದುಡಿದದ್ದು ವಿಶ್ವವಿದ್ಯಾಲಯದ ಸಮಿತಿಗಳಲ್ಲಿಯೂ ಹತ್ತಾರು ಇತರ ಸಂಘ ಸಂಸ್ಥೆಗಳಲ್ಲಿಯೂ ಅವರು ನಿಸ್ಪೃಹತೆಯಿಂದಲೂ ಕೆಲಸ ಮಾಡಿದ್ದು ತಮಗೆಲ್ಲ ಗೊತ್ತಿದೆ ಹೀಗೆ ನಾನಾಮುಖವಾಗಿ ಸಾರ್ವಜನಿಕ ಹಿತಕ್ಕಾಗಿ ದುಡಿದವರು ವೆಂಕಟನಾರಾಯಣಪ್ಪನವರು ಅವರ ಪಬ್ಲಿಕ್ ಸ್ಪಿರಿಟ್ ಎಂದರೆ ಸಾರ್ವಜನಿಕ ಚಿಂತನೆಯು ಎಲ್ಲರಿಗೂ ಅನುಕರಣೀಯವಾದದ್ದು ಅಂಥಾಶ್ರಮಕ್ಕೆ ಬಹುಮಂದಿಯ ನಿಷ್ಠೂರದ ವಿನ ಬೇರೆ ಯಾವ ಪ್ರತಿಫಲವೂ ಇಲ್ಲದಿದ್ದ ಕಾಲ ಅದು ಅಂಥ ನಿಸ್ಪೃಹರು ಖಂಡಿತವಾದಿಗಳು ಆದವರಿಗೆ ಇಂದಿನ ದಿವಸ ಹೆಚ್ಚು ಪುರಸ್ಕಾರ ದೊರೆಯ ಿದೆಯೆಂದು ನಾನೇನೂ ಭ್ರಾಂತಿ ಪಟ್ಟುಕೊಂಡಿಲ್ಲ ನಿಷ್ಠೂರವೇ ನಿಷ್ಠೆಗೆ ಪ್ರತಿಫಲವೆಂದು ತೋರುತ್ತದೆ ಹಾಗಿದ್ದರೂ ಸ್ವಾರ್ಥದ ಸೋಂಕು ಮಾತ್ಸರ್ಯ ಕಾರಣವೂ ಇಲ್ಲದಿದ್ದ ಜನರು ವೆಂಕಟನಾರಾಯಣಪ್ಪನವರು ಎಂಥ ಪ್ರಾಮಾಣಿಕರು ಎಂಥ ಸತ್ಯಸಂಧರು ಎಂಬುದನ್ನು ಕಂಡುಕೊಂಡು ಅವರನ್ನು ಗೌರವಿಸುತ್ತಿದ್ದರು ಕೇವಲ ಮನುಷ್ಯತ್ವ ದೃಷ್ಟಿಯಿಂದ ಫಕತ್ ಮನುಷ್ಯ ವ್ಯಕ್ತಿ ಎಂದು ನೋಡಿದರು ವೆಂಕಟನಾರಾಯಣಪ್ಪನವರು ಪೂಜೆರೆನಿಸುತ್ತಾರೆ ಅವರು ಒಳಗು ಹೊರಗು ಒಂದೇ ತೆರದ ಪರಿಶುದ್ಧಿಯನ್ನು ಪಡೆದಿದ್ದವರು ಮನಸ್ಸಿನಲ್ಲಿದ್ದದ್ದು ಬಾಯ ಮಾತಿನಲ್ಲಿ ಬಾಯಿಯಿಂದ ಹೊರಟದ್ದು ನಡೆದ ನಡವಳಿಕೆಯಲ್ಲಿ ಸ್ಪಷ್ಟವಾಗಿ ಕಾಣಬರುತ್ತಿತ್ತು ಅವರು ಸದಾಚಾರಶೀಲರು ಮತ್ತು ಸಂಪ್ರದಾಯಾನುವರ್ತಿಗಳು ಅವರ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 ವೆಂಕಟನಾರಾಯಣಪ್ಪನವರ ಅವಸಾನ ಕಾಲಕ್ಕೆ ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ನಾನು ಅವರ ಬಳಿ ಕುಳಿತು ಮಾತನಾಡುತ್ತಿದ್ದೆ ಆಗ ಅವರು ಮಲಗಿದ್ದ ಕೊಠಡಿ ರಸ್ತೆಯ ಮಗ್ಗುಲಲ್ಲಿತ್ತು ಅಲ್ಲಿ ರಸ್ತೆಯ ಧೂಳು ಗಾಡಿ ಬಸ್ಸುಗಳ ಶಬ್ದವೂ ಅತಿಯಾಗಿತ್ತು ಅವರು ಆ ಕೊಠಡಿಯನ್ನು ಬಿಟ್ಟು ಮನೆಯ ಪೂರ್ವಭಾಗದಲ್ಲಿ ರಸ್ತೆಯಿಂದ ದೂರವಾಗಿದ್ದ ಒಂದು ಕೊಠಡಿಯಲ್ಲಿ ಮಲಗಿಕೊಳ್ಳಬಹುದೆಂದು ನಾನು ಸೂಚಿಸಿದೆ ಅವರು ನನಗೆ ಕೊಟ್ಟ ಉತ್ತರವು ಸ್ವಭಾವ ಪ್ರದರ್ಶಕವಾಗಿದೆ ಈಗ ನಾನು ಮಲಗಿರುವ ಕೊಟ್ಟಡಿಯ ಹಿಂದುಗಡೆಯ ಕೊಟ್ಟಡಿಯಲ್ಲಿ ನನ್ನ ಮೊಮ್ಮಗಳು ಆಗಾಗ ಪಿಟೀಳು ನುಡಿಸುತ್ತಿರುತ್ತಾಳೆ ಮಕ್ಕಳು ಮಾತನಾಡುತ್ತಾ ನಗುತ್ತಿರುತ್ತಾರೆ ಈ ಸಂತೋಷಕ್ಕೆ ನೀವು ಹೇಳುವ ಬೇರೆ ಕೊಠಡಿಯಲ್ಲಿ ಅವಕಾಶವಿಲ್ಲ ವೆಂಕಟನಾರಾಯಣಪ್ಪನವರಿಗೆ ಸಂಗೀತದಲ್ಲಿಯೂ ಮಕ್ಕಳ ನಗು ಅಷ್ಟೊಂದು ಪ್ರೀತಿ ಇತ್ತೆಂದು ನನಗೆ ಕೂಡ ತೋರಿರಲಿಲ್ಲ ಅವರ ಮನಸ್ಸು ಗಟ್ಟಿ ಮಡಕೆಯೊಳಗಿದ್ದ ಹೊಸ ಬೆಣ್ಣೆಯ ಮುದ್ದೆ ಲೋಕದ ಕಣ್ಣಿಗೆ ಕಾಣಿಸುತ್ತಿದ್ದದ್ದು ಮಡಕೆಯ ಗಟ್ಟಿ ಮುಚ್ಚಳ ತೆರೆದವರಿಗೆ ಕಾಣುತ್ತಿದ್ದದ್ದು ನವನೀತ ಇಂಥವರ ಸ್ಮರಣೆ ಯಾರಿಗೆ ಬೇಡ ಈ ದಿವಸ ನನ್ನ ಪಾಲಿಗೆ ಸುದಿವಸ ಇದು ತಮ್ಮೆಲ್ಲರ ಪಾಲಿಗೂ ಹಾಗೆಯೇ ಎಂದು ತಾವು ಭಾವಿಸುವಿರೆಂದು ನಾನು ತಿಳಿದುಕೊಂಡಿದ್ದೇನೆ ವೆಂಕಟನಾರಾಯಣಪ್ಪನವರ ಸ್ಮರಣೆಯನ್ನು ಚಿರಸ್ ಾಯಿಯಾಗಿ ಮಾಡುವ ಈ ಸತ್ಕಾರ್ಯದಲ್ಲಿ ನನಗೆ ಒಂದು ಭಾಗವನ್ನು ಕೊಟ್ಟಿದ್ದಕ್ಕೋಸ್ಕರ ತಮಗೆ ನಾನು ಅತ್ಯಂತ ಕೃತಜ್ಞನಾಗಿದ್ದೇನೆ